ಕನ್ನಡ ಸಾಹಿತ್ಯ ಮತ್ತು ಪುಸ್ತಕ ಲೋಕದ ಮಾಹಿತಿಗಾಗಿ ಬುಗ್ಬ್ರಹ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಾನು ತೇಜಾವತಿ ಹೆಚ್ ನನ್ನ ಕವಿತೆಯ ಶೀರ್ಷಿಕೆ ಊರುಗಳೇ ದಿಂಬಾದವು ಗಾಢ ನಿದ್ರೆಯಲ್ಲಿದ್ದೆ ನಾನು ಅದಕ್ಕೆ ಕಾರಣ ಪಕ್ಕದಲ್ಲಿದ್ದ ನೀನು ಗಾಢ ನಿದ್ರೆಯಲ್ಲಿದ್ದೆ ನಾನು ಅದಕ್ಕೆ ಕಾರಣ ಪಕ್ಕದಲ್ಲಿದ್ದ ನೀನು ಊರುಗಳು ತಲೆದಿಂಬಾಗಿದ್ದವು ಪ್ರಜ್ಞೆ ಇರದಷ್ಟು ಎವೆ ಮುಚ್ಚಿದ್ದವು ಊರುಗಳು ತಲೆದಿಂಬಾಗಿದ್ದವು ಪ್ರಜ್ಞೆ ಇರದಷ್ಟು ಎವೆ ಮುಚ್ಚಿದ್ದವು ಹಿತವಾದ ಮಡಿಲಲ್ಲಿ ಮಲಗಿದವಳಿಗೆ ಊರುಗಳು ಬದಲಾಗಿದ್ದೆ ಅರಿವಾಗಲಿಲ್ಲ ಹಿತವಾದ ಮಡಿಲಲ್ಲಿ ಮಲಗಿದವಳಿಗೆ ಊರುಗಳು ಬದಲಾಗಿದ್ದೇ ಅರಿವಾಗಲಿಲ್ಲ ಕನಸಲ್ಲೇನೋ ತಲೆಯ ಸವರಿದಂತಾಗಿ ಮತ್ತೆ ಎಳೆದುಕೊಂಡು ಮಲಗೆ ಬಿಟ್ಟೆನು ಕನಸಲ್ಲೇನೋ ತಲೆಯ ಸವರಿದಂತಾಗಿ ಮತ್ತೆ ಎಳೆದುಕೊಂಡು ಮಲಗೇ ಬಿಟ್ಟೆನು ತಲೆದಿಂಬ ಗಾತ್ರ ವ್ಯತ್ಯಾಸವಾದಂತಾದರೂ ಏರಿದ್ದ ನಿದ್ರೆ ಕಣ್ಣು ತೆರೆಯಲು ಬಿಡಲಿಲ್ಲ ಏರಿದ್ದ ನಿದ್ರೆ ಕಣ್ಣು ತೆರೆಯಲು ಬಿಡಲಿಲ್ಲ ನಿನ್ನ ಜೋರು ದನಿಯೇ ನನ್ನ ಎಚ್ಚರಿಸಿದ್ದು ಆ ಗಾಢ ನಿದ್ರೆಯಲ್ಲೂ ಮೊನಚ್ಚು ಮಾತು ಆ ಗಾಢ ನಿದ್ರೆಯಲ್ಲೂ ಮಾತು ಚುಚ್ಚಿದ್ದು ಕಣ್ಣರಳಿಸಿದಾಗಲೇ ತಿಳಿದದ್ದು ಆ ರಾತ್ರಿಯ ಪ್ರಯಾಣದಲ್ಲಿ ಊಟದ ವಿರಾಮದಲ್ಲಿ ನೀನು ಕೆಳಗಿಳಿದು ಹೋದದ್ದು ನೀನು ಕೆಳಗಿಳಿದು ಹೋದದ್ದು ನೀ ಬರುವವರೆಗೂ ನನ್ನ ಶಿರಕ್ಕೆ ಬದಲಾದ ಊರುಗಳಾವೋ ಕಾಳಜಿಯ ಕರಗಳಾವೋ ನಾನರಿಯೇ ಆದರೆ ಅವು ಕೂಡ ತಲೆದಿಂಬೆಯಾಗಿದ್ದವು ನಿನ್ನಂತೆ ಅವು ಕೂಡ ತಲೆದಿಂಬೆಯಾಗಿದ್ದವು ಇನ್ನಂತೆ ನೀನೇಕೆ ಆ ಹೊತ್ತಲ್ಲಿ ಅಷ್ಟೊಂದು ಚೀರಾಡಿದೆ ನೀನೇಕೆ ಆ ಹೊತ್ತಲ್ಲಿ ಅಷ್ಟೊಂದು ಚೀರಾಡಿದೆ ನಿದ್ರೆಯಲ್ಲಿದ್ದವಳ ಮೇಲೆ ಇಲ್ಲಿ ತಪ್ಪು ಯಾರದ್ದು ನಿದ್ರಿಸಿದ್ದವಳದ್ದೋ ಬದಲಾದ ಊರುಗಳದ್ದೋ ಒಳಗಿದ್ದ ಉದ್ದೇಶವೇನೋ ನಡೆದ ಸನ್ನಿವೇಶವೇನೋ ಕೊಟ್ಟಿದ್ದು ಮಾತ್ರ ಹಿತವಾದ ಅನುಭವವೇ ಕೊಟ್ಟಿದ್ದು ಮಾತ್ರ ಹಿತವಾದ ಅನುಭವವೇ ಆ ಕ್ಷಣಕ್ಕೆ ನೀನೇ ಅವನಾಗಿದ್ದೆ ಆ ಕ್ಷಣಕ್ಕೆ ನೀನೇ ಅವನಾಗಿದ್ದೆ ಧನ್ಯವಾದಗಳು